sateeku namastadase namastadasasateyi namastakine purogamane ch chishi sadhana nimukhay e chakhyasabhasakam pa nimdriyah vakshu so vamo ಅಭಯ ನರ ರೂಪರ ಜಲ Let's <laughs> go. ತಾಯಿ ಬ್ರಹ್ಮ ವಿಷ್ಣು ತಾಯಿ ತಾಯಿಯಾಗಿದ್ದಳು ತಾನು ಸೃಷ್ಟಿ ಮಾಡಿದಂಥ ಎಲ್ಲರಿಗೂ ಅಭಯವನ್ನು ಕೊಡ್ತಾ ಅವರು ಬೇಡಿದ್ದನ್ನು ಕರುಣಿಸ್ತಾ ತನ್ನನ್ನು ಮೊರೆ ಹತ್ತವರಿಗೆ ತನಗೆ ಏನೇ ಕಷ್ಟವಾದರೂ ಕೂಡ ತನ್ನ ಎಲ್ಲ ಕಷ್ಟಗಳನ್ನು ತಾನು ನೂಕೊಳ್ತಾ ಸಂತೋಷವನ್ನು ಕರುಣಿಸ್ತಾ ಇದ್ದಳು ಗುಣಹೀನರಾದಂಥ ಮಕ್ಕಳನ್ನೂ ಕೂಡ ತನ್ನವರು ಎಂಬುದಾಗಿ ತನ್ನ ತೆರೆದ ಬಾಬುಗಳಿಂದ ಅಪ್ಪಿಕೊಂಡು ಎಲ್ಲ ಕಂದಮ್ಮಗಳನ್ನು ಉದ್ಧಾರ ಮಾಡಿದ್ಲು ಅಂಥ ತಾಯಿ ಈ ಭವದ ಕಷ್ಟದಲ್ಲಿ ಸಿಲುಕಿ ತೊಳಲಾಡ್ತಾ ಇರುವಂಥ ನಮ್ಮೆಲ್ಲರನ್ನು ಉದ್ಧರಿಸಿ ಕಾಪಾಡಲಿ ಕಾಪಾಡ್ತಾ ಇದ್ದಾಳೆ ಅಂಥ ತಾಯಿಯ ಪದಕಲದಲ್ಲಿ ಪ್ರಾಣಪ್ರಣಾಮಗಳನ್ನು ಅರ್ಪಿಸ್ತೇನೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀಮಾತ ಸ್ವಾಮಿನಿಯವರಿಗೂ ಅಧ್ಯಕ್ಷ ಮತಿಯವರಿಗೂ ಈ ಶಾರದಾ ಎಲ್ಲ ಸ್ವಾಮಿನಿಯರಿಗೂ ನನ್ನ ಪ್ರಾಣಬ್ರಣಗಳನ್ನು ಅರ್ಪಿಸ್ತೇನೆ ಎಲ್ಲ ಆತ್ಮೀಯ ಬಂಧುಗಳಿಗೆ ನನ್ನ ಸೃಷ್ಟಿಯಾದ ವಸ್ತು ಹಾಗೆ ಇರೋದಿಲ್ಲ ಅದು ನಮಗೆ ಗೊತ್ತಿದೆ ನಾವು ಮನೆಗೆ ಯಾವುದಾದ್ರೂ ಒಂದು ಹೊಸ ಪದಾರ್ಥ ಕೊಂಡ್ಕೊಂಡು ಬಂದರೂ ಕೂಡ ಕೊಂಡ್ಕೊಂಡು ಬಂದಿದ್ದನ್ನು ಉಪಯೋಗಿಸ್ದೇ ಪಟ್ಣದೊಳಗೆ ಹಾಗೇ ಇಟ್ಟಿದ್ದರೂ ಒಂದು ವರ್ಷ ಬಿಟ್ಟು ಅದನ್ನು ತೆಗೆದರೆ ಅದು ಹಾಗೆ ಇರಲ್ಲ ಹಾಳಾಗಿ ಹೋಗಿರುತ್ತೆ ಹಾಳಾಗಿ ಹೋಗಿರುತ್ತೆ ಅಂದರೆ ಅದರ ಬಣ್ಣ ಕೆಟ್ಟಿರುತ್ತೆ ಅದರ ರೂಪ ಬದಲಾಗಿರುತ್ತೆ ಅದು ಏನು ಕೆಲಸ ಮಾಡಬೇಕಾಗಿರುತ್ತೋ ಈಗ ಎಲೆಕ್ಟ್ರಾನಿಕ್ ಗೂಡ್ಸ್ ಆದರೆ ಅಥವಾ ಎಲೆಕ್ಟ್ರಿಕಲ್ ಗೂಡ್ಸ್ ಆದರೆ ಅದರ ವೈರಿಂಗ್ ಕಟ್ಟಿರುತ್ತೋ ಏನಾಗಿರುತ್ತೋ ಒಟ್ಟೊದು ಯಾವ ಉಪಯೋಗಕ್ಕೆ ನಮಗೆ ಬರಬೇಕಾಗಿರುತ್ತೋ ಆ ಉಪಯೋಗಕ್ಕೆ ಅದನ್ನು ನಾವು ತಂದ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗೆ ಭೂಲೋಕದಲ್ಲಿ ಜೀವಿಗಳು ಹುಟ್ಟಿದ ಮೇಲೆ ಅದು ಗೊತ್ತಿದ್ದು ಗೊತ್ತಿಲ್ಲದೆ ಅಥವಾ ಒಂದು ವಾತಾವರಣದ ಪ್ರಭಾವದಿಂದ ವಾತಾವರಣದಲ್ಲಿರುವಂತಹ ವಾಯುಮಂಡಲ ಅನಿಲ ಇತ್ಯಾದಿಗಳ ಪ್ರಭಾವದಿಂದ ಯಾವ ಕಾರಣದಿಂದನೂ ಇರಬಹುದು ಅದು ದಾರಿಯಲ್ಲಿ ಸ್ವಲ್ಪ ತನ್ನ ಸ್ವರೂಪವನ್ನು ಕಾಲಕಾಲದಲ್ಲಿ ಭಗವಂತ ತನ್ನ ಕಂದಮ್ಮಗಳನ್ನು ತಾನು ಉದ್ಧಾರ ಮಾಡಬೇಕು ಅನ್ನುವ ಭಾವನೆಯಿಂದ ತನ್ನ ಒಂದು ಉನ್ನತವಾದ ನೆಲೆಯಿಂದ ಇಳಿದು ಬರ್ತಾನೆ ಅವ ತಾರ ಅವ ಅಂತ ಹೇಳಿದರೆ ಕೆಳಮುಖಕ್ಕೆ ತಾರ ಅಂತ ಹೇಳಿದರೆ ನಮ್ಮನ್ನು ಮೇಲೆತ್ತಿಕೊಂಡೊಯ್ಯುವುದಕ್ಕೆ ಅವನು ಬರ್ತಾನೆ ಹೇಗೆ ಬರ್ತಾನೆ ಯಾವ ರೂಪದಲ್ಲಿ ಬರ್ತಾನೆ ನಾವು ಕಾಲಕಾಲದಲ್ಲಿ ಅದನ್ನು ನೋಡಿಕೊಂಡು ಬಂದಿದ್ದೇವೆ ಭಗವಂತ ತಾನು ಯಾವ ಒಂದು ಆ ಸಂದರ್ಭಕ್ಕೆ ಬೇಕೋ ಅಂಥ ರೂಪದಲ್ಲಿ ಅಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಅಂಥ ಒಂದು ಚಟುವಟಿಕೆಯಿಂದ ಅವನು ಬರ್ತಾನೆ ಬಂದವನು ತಾನು ಯಾವ ಒಂದು ಸಂತ ಹಾಕ್ಕೊಂಡು ಬಂದಿದ್ದಾನೆ ಅದರ ಮೂಲಕ ಕೈ ಹಿಡಿದು ತನ್ನ ಕಂದಮ್ಮಗಳನ್ನು ತನ್ನ ದಿವ್ಯ ಧಾಮದೆಡೆಗೆ ಒಯ್ತಾನೆ ಹಾಗೆಯೇ ಅವತಾರ ಕಾಲಕಾಲದಲ್ಲಿ ಆಗ್ತಾ ಬಂದಿರೋದನ್ನು ನಾವು ನೋಡ್ತಾ ಇದ್ದೇವೆ ತಾಯಿ ಪರಬ್ರಹ್ಮಸ್ವರೂಪಿಣಿ ತಾನು ಕಾಲಕಾಲದಲ್ಲಿ ಇದೇ ರೀತಿಯಲ್ಲಿ ಬಾಧೆಗಳು ಉಂಟಾದಾಗ ನಮಗೆ ಕಥಾಭಾಗ ಗೊತ್ತಿದೆ ಚಂಡಮುಂಡರು ಬಾಧಿಸಿದಾಗ ಚಾಮುಂಡಿಯಾಗಿ ಮಹಿಷನು ಬಾಧಿಸಿದಾಗ ಮಹಿಷಾಸರಮರ್ದಿನಿ ಕಾಳಿಯಾಗಿ ಹಾಗೆ ಶುಂಭನಿ ಶುಂಭರು ಬಾಧಿಸಿದಾಗ ಆಕೆ ತಾನು ಮಹಾ ದುರ್ಗೆಯಾಗಿ ಕಾಲಕಾಲದಲ್ಲಿ ಹೇಗೆ ಅವತಾರ ಮಾಡಿದ್ರು ಶುಂಭನಿ ಶುಂಭರ ಒಂದು ಕಾಲದಲ್ಲಿ ಆ ಶುಂಭನಿಶುಂಭನು ಹಾಗೆ ಮಹಿಷನು ನಾನಾ ವಿಧವಾಗಿ ಹಿಂಸೆಯನ್ನು ಕೊಡ್ತಾನೆ ಆ ಎಲ್ಲ ಹಿಂಸೆಯನ್ನು ಕೂಡ ತಾನು ಕಾಡ್ಕೊಳ್ತಾಳೆ ಬಂದು ಎದೆಗೆ ತನ್ನ ಒಂದು ಮುಷ್ಟಿಯಿಂದ ಬುದ್ಧುತ್ತಾನೆ ಸಾಮಾನ್ಯ ಸಣ್ಣ ಒಂದು ಬುದ್ಧು ಇಲ್ಲಿಗೆ ತಗಲಿದ್ರೆ ನಮಗೆ ಜೀವ ತತ್ತರಿಸೋ ಹಾಗಾಗುತ್ತೆ ಅಂಥ ಬಲಿಷ್ಠವಾದ ದುರ್ ದುರ್ಜನ ಮತ್ತು ದುರ್ಬ ಬಲವನ್ನು ದುರ್ಬಳಕೆ ಮಾಡ್ತಾ ಇರುವಂಥವರು ಬಳ ಬಲಕ್ಕಾಗಿಯೇ ತಪಸ್ಸು ಮಾಡಿ ಬಲವನ್ನು ಗಳಿಸಿದಂಥವ್ರು ಬಂದು ಬುದ್ಧಿದರೆ ಅದು ಎಂಥ ನೋವು ಆಗಬಹುದು ಅಂಥದನ್ನೆಲ್ಲ ತಡ್ಕೊಂಡು ಎತ್ತಿಕೊಂಡು ಆಕಾಶಕ್ಕೆ ನೆಗೆದರು ಅದನ್ನೂ ತಡ್ಕೊಂಡು ಮತ್ತೆ ಶುಂಭ ನಿಶುಂಭರಂತೂ ಬಾಯಿಗೆ ಬಂದಂಗೆಲ್ಲ ಬೈತಾರೆ ಹಾಗೆ ಬೈದರೂ ಕೂಡ ಸಹ ಒಂದೇ ಮಾತನ್ನು ಪ್ರತಿಯಾಗಿ ಹೇಳಲ್ಲ ಶುಂಭ ಆಡಿದ ಒಂದು ಮಾತನ್ನು ಹೇಳ್ತೇನೆ ಬಲಾವಲೇಪಾದೃಷ್ಟೇ ಕಲಿತಾ ಇದ್ದಾನೆ ದುಷ್ಟೆ ಅಂತ ಇದ್ದಾನೆ ತಾಯಿಯನ್ನು ಬಲಾವಲೇಪ ಬಲದ ಮಗ ಇದೆ ನಿನಗೆ ದುಷ್ಟೆ ಅಂತ ಹೇಳಿ ಮಾ ಗರ್ಭಮಾವಹ ಗರ್ವ ಪಡಬೇಡಮ್ಮ ಮಾ ಗರ್ವಮಾವಹ ಗರ್ವ ಪಡಬೇಡ ನೀನು ಯಾಕೆ ಅನ್ಯಾಸ ಬಲಮಾಶ್ರಯತ್ಯ ಯುಜ್ಯತೆಯಾ ಅಭಿಮಾನಿನಿ ನಾನು ತುಂಬ ಅಭಿಮಾನಿ ಅಂತ ಹೇಳಿಕೊಂಡು ಬೇರೆಯವರ ಬಲವನ್ನು ಆಶ್ರಯಿಸ್ಕೊಂಡಿದ್ದೀ ಅಂತ ಹೇಳ್ತಾನೆ ಹಾಗೆ ನಿಂದನೆಯ ಮಾತಾಡಿದಾಗಲೂ ಕೂಡ ತಾಯಿ ಅವನಿಗೂ ಹೇಳಿಲ್ಲ ಹೌದೇನಪ್ಪ ಯಾರು ನನಗಿಂತ ಬೇರೆ ಬೇರೆ ಯಾರು ಕಾಣಿಸ್ತಾ ಇದ್ದಾರೆ ನಿನಗೆ ನನಗೆ ಗೊತ್ತಿರೋದು ಪ್ರಪಂಚದಲ್ಲಿ ಒಂದೇ ದ್ವಿತೀಯ ಮಮಾಪರ ನನ್ನ ಬಿಟ್ಟು ಎರಡನೇವಳು ಯಾರು ಕಾಣಿಸ್ತಾ ಇದ್ದಾಳೆ ನಿನಗೆ ಆಗವನ್ನು ಹೇಳ್ದ ಈ ವಾರ ಈ ವೈಷ್ಣವಿ ಕೌಮಾರಿ ನರಸಿಂಹಿಣಿ ಇವರೆಲ್ಲ ಇಷ್ಟೊಂದು ಜನ ಇದ್ದಾಗಲ್ಲ ಓ ಹೌದಾ ಹಾಗಾದರೆ ನೋಡು ಅಂತ ಹೇಳಿ ತಾನೇನು ಮಾಡಿದ್ಲು ಎಲ್ಲವನ್ನ ತನ್ನೊಡಗೇ ಸಂಹಾರ ಮಾಡಿಕೊಂಡು ನೋಡಪ್ಪ ಈಗ ನಾನು ಒಬ್ಬಳೇ ನಿಂತಿದ್ದೀನಿ ಬಾ ಯುದ್ಧ ಮಾಡು ನೋಡಿ ತಾಯಿಯ ಒಂದು ಮಮತೆ ತಾಯಿಯ ಒಂದು ಕರುಣೆ ಅಂಥವನವೇಯಲ್ಲೂ ಕೂಡ ಅವಳು ಎದುರು ನಿಂತು ದುರ್ಭಾಷೆಯನ್ನು ಬಳಸಲಿಲ್ಲ ಓ ನಿನಗೆ ಹಾಕಿ ಕಾಣಿಸ್ತಾ ಇದೆಯಾ ಆಯಿತು ಅಲ್ಲೂ ಕೂಡ ಅವನ ಇಷ್ಟವನ್ನ ನೆರವೇರಿಸಿಕೊಡುವಂಥ ಒಂದು ಔದಾರ್ಯ ಆ ತಾಯಿಯ ಅಂಥ ಎಲ್ಲವನ್ನ ಎದುರಿಸ ಬಲ್ಲವಳ ಆದ್ದರಿಂದಲೇ ಅಂಥವರನ್ನೂ ಮೆಟ್ಟಬಲ್ಲವಳ ಆದ್ದರಿಂದಲೇ ಅವಳನ್ನ ಅಪರಾಜಿತ ಯಾರಿಂದಲೂ ಕೂಡ ಸೋಲಲ್ ಪಡೆದವಳು ಎಂಬುದಾಗಿ ಹೇಳ್ತಾರೆ ಹಾಗಾಗಿನೇ ಆ ತಾಯಿಯನ್ನು ಸ್ತೋತ್ರ ಮಾಡುವಾಗ ಶುಂಭ ನಿಶುಂಭರ ಬಾಧೆಯನ್ನು ತಾಳಲಾರದೆ ದೇವತೆಗಳು ತುಂಬ ಹೆಜ್ಜೆ ಹೆಜ್ಜೆಯಲ್ಲಿ ಅಪಮಾನವನ್ನು ಅನುಭವಿಸ್ತಾರೆ ಬೀದಿ ಪಾಲಾಗೋಗಿದ್ದಾರೆ ಭಿಕ್ಷೆ ಬೇಡಕ್ಕೆ ಬರೋಣ ಅಂದರೆ ಭಿಕ್ಷೆಯಲ್ಲಿ ಕೂಡ ಅವರನ್ನು ಕಣ್ಣಿಗೆ ಬಿದ್ದರೆ ಮೆಟ್ಟುತ್ತಾರೆ ಅಂಥ ಒಂದು ಸ್ಥಿತಿ ಹೊಟ್ಟೆಗೆ ಗತಿ ಇಲ್ಲದಂಥ ಒಂದು ಸ್ಥಿತಿಯಲ್ಲಿ ಅವರಿಗೆ ತಾಯಿ ಹೇಳಿರ್ತಾಳೆ ನಿಮಗೆ ಕಷ್ಟ ಬಂದಾಗ ನನ್ನ ನೆನಪಿಸಿಕೊಳ್ಳ್ರಪ್ಪ ಶ್ರೀಮಾತೆಯವರ ಮಾತನ್ನು ನೆನಪಿಸ್ಕೊಳ್ಳಿ ನಿಮಗೆ ನೋವು ಬಂದಾಗ ನಿಮ್ಮ ನಿಮಗೊಬ್ಬಳು ತಾಯಿ ಇದ್ದಾಳೆ ಅಂತ ಮರಿಬೇಡಿ ಕಷ್ಟ ಬಂದಾಗ ತಾಯಿ ಆ ರೀತಿ ನಿಮಗೆ ಕಷ್ಟ ಬಂದಾಗ ನನ್ನನ್ನು ನೆನಪಿಸಿಕೊಡಿ ಅಂತ ಏನು ಹೇಳಿದ್ಲು ಅದನ್ನು ನೆನಪಾಗಿ ಆ ದೇವಾದಿದೇವತೆಗಳೆಲ್ಲರೂ ಯಾವ ಸ್ತೋತ್ರವನ್ನು ಮಾಡಿದರು ಯೇವಿ ಸರ್ವಭೂತೇಶು ವಿಷ್ಣು ಮಾಯೇತ ಈ ಸ್ತೋತ್ರವನ್ನು ಅಪರಾಜಿತ ಸ್ತೋತ್ರ ಎಂಬುದಾಗಿ ಈ ಕಾರಣದಿಂದಲೇ ಕರೀತಾರೆ ಅಂಥ ಮಹಾತಾಯಿ ಕಾಲಕಾಲದಲ್ಲಿ ತನ್ನ ಕಂದರ್ಮಗಳನ್ನು ಅವರು ದುರ್ಜನರಲ್ಲಿ ಸಜ್ಜನರಿದಲ್ಲಿ ಕಾಪಿಡ್ತಾ ರಕ್ಷಿಸ್ತಾ ಮಹಿಷಾಸವನ್ನು ವಧೆ ಮಾಡಿದಾಗಲೂ ಕೂಡ ಇಂದ್ರ ಅದೇ ಮಾತನ್ನೇ ಹೇಳ್ತಾನೆ ತಾಯಿಗೆ ಅಮ್ಮ ನೀನಿಷ್ಟೆಲ್ಲ ಕಷ್ಟಪಡಬೇಕಾಗಿತ್ತಾ ಬರೀ ನಿನ್ನ ಹುಂಕಾರ ಮಾತ್ರದಿಂದ ಹೇಗೆ ಧೂಮ್ರ ವಿಲೋಚನನನ್ನು ಸಂಹಾರ ಮಾಡಿದೆ ಹಾಗೆ ಮಾಡೋಕ್ಕಾಗತಿರ್ಲಿಲ್ಲ ಯಾಕಮ್ಮ ಮಹಿಷನಿಂದ ಇಷ್ಟೆಲ್ಲ ಬಾಧೆ ಅಂತ ಕೇಳಿದರೆ ಆಗ ದೇವೇಂದ್ರನೇ ಹೇಳ್ತಾನೆ ಎಷ್ಟು ಔದಾರ್ಯ ನಿನ್ನದು ಅಂದರೆ ಅಮ್ಮ ನಿನ್ನ ಕರಸ್ಪರ್ಶದಿಂದ ಆಯುಧಗಳು ಪಾವನವಾಗಿದೆ ಅಂಥ ಪಾವನವಾದ ಆಯುಧಗಳ ಸ್ಪರ್ಶದಿಂದ ಆ ಜೀವ ಪವಿತ್ರನಾಗಿ ನಿನ್ನನ್ನು ಬಂದು ಸೇರಲಿ ಅನ್ನುವಂಥ ಔದಾರ್ಯ ನಿನ್ನದಲ್ಲವೇನಮ್ಮ ಅಂಥ ಒಂದು ಮಹಿಮೆಯನ್ನು ಸಾಧಾರಣ ಒಂದು ಹಳ್ಳಿಯ ಮನೆಯಲ್ಲಿ ನಮ್ಮಂಥ ಒಂದು ಹೆಣ್ಣಾಗಿ ಜನ್ಮವನ್ನು ತಳೆದಂಥ ತಾಯಿ ಎಂಥ ಒಂದು ವೈಭವವನ್ನು ತಾನು ತೋರಿದ್ದು ಇಂದಿಗೂ ಕೂಡ ಯಾವ ಒಂದು ರೀತಿಯಲ್ಲಿ ನಮ್ಮೆಲ್ಲರನ್ನ ಪರಿಪಾಲಿಸ್ತಾ ಆಕೆ ಅಪರಾಜತೆ ಅಲ್ಲದೆ ಮತ್ತು ಯಾರು ಸಾಧ್ಯ ಆಕೆ ನಿಶ್ಚಿತವಾಗಿ ಅಪರಾಜತೆ ಇದಕ್ಕೆ ನಾವು ದೃಷ್ಟಾಂತವನ್ನು ನೋಡಬಹುದು ತಾಯಿ ಜನ್ಮ ತಳೆದು ಬಂದಾಗ ಕಷ್ಟ ಮನೆಯಲ್ಲಿ ಬಡತನ ಬರಗಾಲ ಇದರ ಜೊತೆಯಲ್ಲಿ ತಾಯಿಗೆ ಒಡ ಹುಟ್ಟಿದವರಿಂದ ಬಂದಂಥ ಒಂದು ಬಾಧೆ ಜೊತೆಯಲ್ಲಿ ತನ್ನ ಬಂಧುವರ್ಗದವರಿಂದ ತಾನು ಅನುಭವಿಸ್ತಾ ಇರುವಂಥ ಹಣಕ್ಕಾಗಿ ಕಿತ್ತಾಡುವಂಥದ್ದು ಸಂಘ ಜನನಿಯಾಗಿ ತಾಯಿ ಬೇರೆ ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಇರುತ್ತೆ ಒಂದೇ ತಾಯಿಯ ಮಕ್ಕಳು ಇಬ್ಬರೇ ಐದು ಜನ ಆರು ಜನ ಇಬ್ಬರೇ ಇದ್ರೂ ನಿಂಗೆ ಅವನನ್ನು ಕಂಡ್ರೆ ಇಷ್ಟ ನಿಂಗೆ ಅವನನ್ನು ಕಂಡ್ರೆ ಇಷ್ಟ ನನ್ನ ಕಂಡರೆ ಒಂದೇ ತಾಯಿ ಮಕ್ಕಳು ಹೀಗೆ ಮಾಡಿ ಮನೆಯಲ್ಲಿ ಗಲಿಬಿಲಿ ಮಾಡ್ತಾರೆ ಗೋಜುಲು ಮಾಡ್ತಾರೆ ತಾಯಿ ಹತ್ರ ಕಿತ್ತಾಡ್ತಾರೆ ಹಾಗಿರುವಾಗ ಎಲ್ಲೆಲ್ಲಿಂದನೋ ಬಂದಂಥ ಮಕ್ಕಳನ್ನೆಲ್ಲ ಒಗ್ಗೂಡಿಸಿ ಅವರನ್ನು ಒಂದು ಕೇಂದ್ರದ ಕಡೆಗೆ ನಡೆಸಿ ಅವರನ್ನು ಒಂದು ಗುರಿಯ ಕಡೆಗೆ ಕರ್ಕೊಂಡು ಹೋಗಬೇಕಾದ್ರೆ ಎಷ್ಟು ಮಟ್ಟಿನ ತಾಪಗಳಿದ್ದಿರ್ಬೋದು ಎಷ್ಟು ಮಟ್ಟಿನ ಕಷ್ಟಕೋಟೆಗಳಿರ್ಬೋದು ಎಲ್ಲವನ್ನ ತಾನು ನುಂಗಿಕೊಂಡು ಹಾಗೆ ತಾಯ ಕುಟುಂಬದಲ್ಲಿ ಅನುಭವಿಸಿದಂಥ ಬಾಧೆಗಳು ಎಷ್ಟು ತಾಯಿ ಎಲ್ಲರಿಂದ ನಿಂದೆ ಲೋಕದಲ್ಲಿ ಸಮಾಜದಲ್ಲಿ ಜನ ಅವರ ಒಂದು ಇದನ್ನು ತಿಳ್ಕೊಳ್ಳೋದಿಲ್ಲ ಕೃಷ್ಣ ಹೇಳ್ತಾನೆ ಕೃಷ್ಣನ ಕಾಲದಲ್ಲಿ ಕೃಷ್ಣನನ್ನೇ ತಿಳಿಯಲಿಲ್ಲ ಅವಜಾಂತಿ ಮಾೂಢ ಮನುಷೀಂತನು ಆಶ್ರಿತಂ ಅಂತ ಹೇಳ್ತಾನೆ ಕೃಷ್ಣ ನಾನು ಮನುಷ್ಯ ಶರೀರವನ್ನು ಹೊತ್ಕೊಂಡು ಬಂದಿದ್ದೀನಿ ನನ್ನನ್ನು ಗುರುತಿಸ್ತಾ ಇಲ್ಲಪ್ಪ ನನ್ನನ್ನು ಅಪಮಾನ ಮಾಡ್ತಾ ಹಾಗೆ ತಾಯಿ ಆ ಪರಮ ಬ್ರಹ್ಮಸ್ವರೂಪಿಣಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಜನನಿಯಾಗಿದ್ದಂಥ ತಾಯಿಯನ್ನ ಗುರುತಿಸದೆ ಲೋಕದಲ್ಲಿ ಬಂಧುಗಳು ಆಕೆಯ ವೇಷಭೂಷಕ್ಕೆ ಆಕೆಯ ನಡೆಗೆ ನಿಂದಿಸಿದರೆ ಆ ನಿಂದೆಯನ್ನೂ ಕೂಡ ತಡಕೊಂಡು ತಾನು ಲೋಕಕ್ಕೆ ಒಳ್ಳೆಯದನ್ನೇ ಮಾಡಬೇಕಾದರೆ ಆಕೆ ಅಪರಾಜಿತೆ ಅಲ್ಲದೆ ಮತ್ತೇನಾಗಿರೋದಕ್ಕೆ ಸಾಧ್ಯ ನಾವು ಅಪರಾಜಿತೆಯ ಒಂದು ನೆಲೆಯನ್ನ ನೋಡ್ತಾ ಬಂದ್ರೆ ಆ ತಾಯಿ ಅಪರಾಜಿತೆಯೇ ಇದಕ್ಕೆ ನಮಗೆ ಬೇಕಾದಷ್ಟು ದೃಷ್ಟಾಂತಗಳು ಸಿಕ್ಕತ್ತೆ ಶ್ರೀರಾಮಕೃಷ್ಣರು ತಮ್ಮ ಒಂದು ಶರೀರವನ್ನು ತ್ಯಾಗ ಮಾಡುವಂಥ ಒಂದು ಸ್ಥಿತಿ ಬಂದಿದೆ ಅವರು ತುಂಬ ಕಷ್ಟದಲ್ಲಿದ್ದಾರೆ ಅಂದರೆ ಅನಾರೋಗ್ಯದಲ್ಲಿದ್ದಾರೆ ಅಂಥ ಸಮಯದಲ್ಲಿ ಶಾರದಾ ಪ್ರಸನ್ನ ಅನ್ನೋನು ಬಂದು ನನಗೆ ಮಂತ್ರದೀಕ್ಷೆ ಕೊಡಿ ಎಂಬುದಾಗಿ ಶ್ರೀರಾಮಕೃಷ್ಣರನ್ನು ಕೇಳಿದೆ ಕೇಳಿದೆ ಆಗ ಶ್ರೀರಾಮಕೃಷ್ಣರೂ ಅಪ್ಪ ನನಗೀಗ ಆಗಲ್ಲ ನೀನು ಆಕೆಯನ್ನು ಕೇಳು ನಹಗುತ್ತಿನಲ್ಲಿರುವವರನ್ನು ಕೇಳು ಎಂಬುದಾಗಿ ಆತ ಆಕೆ ಹತ್ರ ಹೋಗೋದಕ್ಕೆ ಸ್ವಲ್ಪ ಹಿಂಜರಿದ ಯಾಕೆ ನಾವು ನೋಡ್ತಾ ಇದ್ದೀವಲ್ಲ ಈಗ ತಾನೇ ಆಕೆ ಯಾರು ಮಹಾಸಾಧಾರಣೆ ಹೆಂಗರು ನೀವು ಅವರು ಸಾಧನೆ ಮಾಡಿರೋದು ಗೊತ್ತಿದೆಯಲ್ಲ ಆದ್ದರಿಂದ ನಾನು ನಿಮ್ಮಿಂದ ಮಂತ್ರದೀಕ್ಷೆ ಪಡ್ಕೊಳ್ಬೇಕು ಅಂತ ಬಂದೆ ನೀವು ನನಗೆ ಮಂತ್ರದೀಕ್ಷೆಯನ್ನು ಕೊಡಿ ಅಂತ ಒತ್ತಾಯ ಮಾಡ್ದ ಆಗ ಶ್ರೀರಾಮಕೃಷ್ಣರು ಹೇಳಿದರು ರಾಧೆ ಈ ಅನಂತ ಮಾಯೆ ಇವಳು ಅನಂತ ಮಾಯೆಯಪ್ಪ ಬಣ್ಣಿಸುವವರು ಯಾರು ಇವಳನ್ನು ವರ್ಣನೆ ಮಾಡೋದು ಯಾರಿಗೆ ಶಕ್ತಿ ಇದೆ ಯಾರು ಇವಳನ್ನ ತಿಳ್ಕೊಳ್ಳಿ ಬಲ್ಲರು ಕೋಟಿ ರಾಮ ಕೋಟಿ ಕೃಷ್ಣ ಇವರೆಲ್ಲರೂ ಬಂದು ಕೂಡ ಈಕೆ ಜಗ್ಗುವಗಳಲ್ಲ ಎಷ್ಟು ಅನಂತ ಒಂದು ಅವತಾರಗಳು ನಡೆದಿದೆ ಲೋಕದಲ್ಲಿ ಆ ಎಲ್ಲ ಅನಂತ ಅವತಾರಗಳ ಕಾಲದಲ್ಲೂ ಸಮಸ್ಥಿತಿಯಲ್ಲಿ ತಾನು ನಿಂತುಕೊಂಡು ಎಲ್ಲ ಅವತಾರಗಳಿಗೆ ಆಶ್ರಯಿ ಭೂತಳಾದವಳ ಒಡಪ್ಪ ಅವಳನ್ನ ಯಾರು ಊಹೆ ಅವಳನ್ನ ಅವಳನ್ನು ಅನಂತ ಮಾಯಾ ರೂಪಿಣಿ ಅವಳನ್ನ ನೀನು ಸಾಧಾರಣ ಹೆಂಗಸು ಅಂತ ತಿಳಿಬೇಡ ಎಂಬುದಾಗಿ ಶ್ರೀರಾಮಕೃಷ್ಣರು ಹೇಳ್ತಾರೆ ಅನಂತ ಅವತಾರಗಳಿಗೆ ಆಶ್ರಯದಾತೆ ಅವಳು ಹೋಗು ನೀನು ಅವಳ ಆಕೆ ಎಂಥ ಒಂದು ಸಂದರ್ಭದಲ್ಲೂ ಕೂಡ ತನ್ನ ಒಂದು ಸ್ಥಿರತೆಯನ್ನು ಕಳೆದುಕೊಳ್ಳುವಂಥವಳಲ್ಲ ಆದ್ದರಿಂದ ಶ್ರೀರಾಮಕೃಷ್ಣರ ಬಾಯಲ್ಲಿ ಬಂದಿದ್ದೇನಾಯಿತು ಪರಾಜಿತ ಅವಳು ಅಂಥವ್ಳ ಒಂದು ಇದನ್ನು ನಮ್ಮಲ್ಲಿ ಒಂದು ಸ್ತೋತ್ರ ಹೇಳುತ್ತೆ ತಾಯಿಯನ್ನ ಕುರಿತು ಹೇಳೋ ಸ್ತೋತ್ರದಲ್ಲಿ ಯಾಸ್ತೆ ಮಹಿಮಾನ ಮಾತ್ಮನೈವ ತ್ವಲ್ಲಭೋ ಪಿ ಪ್ರಭು ನಿನ್ನ ವಲ್ಲಭಾನೇ ನಿನ್ನದೇ ಪ್ರಿಯಕರ ಶ್ರೀರಾಮಕೃಷ್ಣರೇ ಹೇಳ್ತಾರೆ ಅವಳನ್ನು ಅರ್ಥ ಮಾಡ್ಕೊಳ್ಳಕ್ಕಾಗಲ್ಲ ಎಂಬುದಾಗಿ ಆಕೆ ಸಾಕ್ಷಾತ್ ಮಹಾಕಾಳಿ ಎಂಬುದಾಗಿ ಆಕೆಯನ್ನ ಕಾಳಿಯಾಗಿ ಪೂಜೆ ಮಾಡಿದಂಥವರೇ ಅವಳ ಮರ್ಮವನ್ನು ತಿಳ್ಕೊಳಕ್ಕಾಗಲ್ಲ ಅವಳ ಒಂದು ಸ್ವರೂಪವನ್ನು ತಿಳಿಯಕ್ಕಾಗಲ್ಲ ಎಂಬುದಾಗಿ ಹೇಳೋದನ್ನು ನಾವು ಅನೇಕ ಬಾರಿ ನೋಡ್ತೇವೆ ಇದೇ ಈ ಸ್ತೋತ್ರ ಅದನ್ನು ಹೇಳ್ತಾ ಇದೆ ನೋಡಿ ಯಶ ಮಹಿಮಾನಂ ಆತ್ಮನೈವತ್ವದ್ವಲ್ಲಭಾಪಿ ನಿನ್ನ ವಲ್ಲಭನೇ ಆಗಿದ್ರು ನಿನ್ನ ಪ್ರಭು ಆಗಿದ್ರು ಕೂಡ ಮಹಿಮಾನಂ ಆತ್ಮನೈವ ಅಲಂ ಇಷ್ಟು ಎಂಬುದಾಗಿ ನಾಲಂ ಮಾತು ಇಯತ್ತಯ ಮಾತಯ ಮಾತುನ್ ಇಷ್ಟು ಎಂಬುದಾಗಿ ಅಳತೆ ಮಾಡುವುದಕ್ಕೆ ನಿನ್ನ ಪ್ರಭುವಿಗೆ ಸಾಮರ್ಥ್ಯ ಇಲ್ಲಮ್ಮ ಅಂಥ ಒಂದು ಮಹಿಮೋನ್ನತಳು ತಾಯಿ ಶ್ರೀ ಶಾರದಾ ಮಾಯ ನಾನು ಅಪರಾಜಿತ ಅನ್ನುವ ಭಾಗದಂತೆ ಹೆಚ್ಚು ಒತ್ತಿ ಹೇಳುವುದಕ್ಕೋಸ್ಕರ ಇಷ್ಟು ಹೇಳ್ತಾ ಇದ್ದೇನೆ ಶಾರದಾನಂದರು ತಾಯಿಯ ಬಳಿ ಬಹಳ ಕಾಲ ಸೇವೆಯನ್ನು ಮಾಡಿದವರು ತಾಯಿಗೆ ಅತ್ಯಂತ ಆಪ್ತರಾದವರು ಅವರು ಶ್ರೀರಾಮಕೃಷ್ಣರ ಲೀಲಾ ಪ್ರಸಂಗ ಕೃತಿಯನ್ನು ಬರೆದ ಮೇಲೆ ತಾಯಿಯ ಕುರಿತು ಕೂಡ ಇಂಥ ಒಂದು ಗ್ರಂಥವನ್ನು ಬರೀರಿ ಎಂದರೆ ಸಾಧ್ಯ ಇಲ್ಲ ಯಾಕೆ ಇಷ್ಟು ಹತ್ತಿರದಲ್ಲಿ ನಾನಿದ್ದರೂ ಕೂಡ ಆಕೆ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ನನಗಾಗುತ್ತಾ ಇಲ್ಲ ಆಕೆಯನ್ನು ಕುರಿತು ಹೇಳೋಕ್ಕಾಗಲ್ಲ ಸ್ವಾಮಿ ವಿವೇಕಾನಂದರು ಇದೇ ಮಾತನ್ನು ಹೇಳ್ತಾರೆ ಜೀವಂತ ದುರ್ಗೆ ಅಂತ ಹೇಳ್ತೇನೆ ಬಿಟ್ಟರೆ ನನಗಿನ್ನೇನು ಆಕೆಯನ್ನು ಕುರಿತು ಹೇಳೋದಕ್ಕೆ ಸಾಧ್ಯ ಇಲ್ಲ ಶ್ರೀರಾಮಕೃಷ್ಣರನ್ನು ಕುರಿತು ಗ್ರಂಥ ಅವರು ಅದೇ ಮಾತನ್ನೇ ಹೇಳ್ತಾರೆ ಇನ್ನು ಬ್ರಹ್ಮಾನಂದರು ಶ್ರೀರಾಮಕೃಷ್ಣರ ಮಾನಸ ಪುತ್ರರು ಶ್ರೀರಾಮಕೃಷ್ಣರ ಶ್ರೀರಾಮಕೃಷ್ಣರೇ ಅನ್ನುವಷ್ಟು ಗೌರವವನ್ನು ಸಂಘದಲ್ಲಿ ಹೊಂದಿದ್ದಂಥವರು ಬ್ರಹ್ಮಾನಂದರು ಪ್ರತಿದಿನವೂ ಕೂಡ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿಯೇ ಮುಂದಿನ ಕೆಲಸಗಳಿಗೆ ಹೋಗ್ತಾ ಇದ್ದಿತ್ತು ಹಾಗೆ ಒಂದು ದಿವಸ ಅವರು ನಮಸ್ಕಾರ ಮಾಡೋಕ್ಕೆ ಬಂದಾಗ ಯೋಗಿಯಮ್ಮ ಕೇಳ್ತಾರೆ ಅದೇನು ಪ್ರತಿದಿನವೂ ಕೂಡ ತಾಯಿಗೆ ನೀವು ಮೊದಲು ಪ್ರಣಾಮ ಮಾಡ್ತೀರಲ್ಲ ಹೌದಮ್ಮ ಕೀಲಿ ಕೈಯಿ ನಮ್ಮ ಅಧ್ಯಾತ್ಮದ ಕೀಲಿ ಕೈ ಅಷ್ಟೇ ಅಲ್ಲ ಎಲ್ಲ ಕೀಲಿ ಕೈಯಿ ಹತ್ರ ಇದೆ ನಮ್ಮ ಕೈ ಹೀಗೆ ಚಾಚಬೇಕಾದರೆ ಇಲ್ಲಿರುವಂಥ ಒಂದು ಹೂವನ್ನು ತೆಗೆದು ಭಗವಂತನ ಮೇಲೆ ಇಡಬೇಕಾದ್ರೆ ಇಲ್ಲಿರುವ ಪ್ರಸಾದವನ್ನು ತಗೊಳ್ಳಬೇಕಾದರೆ ಮನದಲ್ಲೇ ಭಗವಂತನನ್ನು ಸ್ಮರಿಸಬೇಕು ಅನ್ನುವಂತೆ ಆಗಬೇಕಾದರೆ ಕೀಲಿ ಕೈ ಓಪನ್ ಆಗಲಿಲ್ಲ ಅಂದರೆ ಇದೆಲ್ಲ ಹೀಗೆ ಇರುತ್ತೆ ಕೀಲಿ ಕೈ ತೆಗೆದ ಮಾತ್ರ ಚಟುವಟಿಕೆ ಎನ್ನುವುದು ಬರೋದಕ್ಕೆ ಸಾಧ್ಯ ಆದ್ದರಿಂದ ಆ ತಾಯಿಯ ಅನುಗ್ರಹ ಇಲ್ಲ ಅಂತ ಆದರೆ ಏನೂ ಸಾಧ್ಯ ಇಲ್ಲ ಇಂಥ ಒಂದು ಮಹಾ ಮಾಯಾ ಸ್ವರೂಪಿಣಿ ತಾಯಿ ಅನಂತ ಲೀಲಾಮಯಿ ಶ್ರೀರಾಮಕೃಷ್ಣರ ಅನಂತ ಲೀಲೆಗಳಿಗೆ ತನ್ನ ಪರಿಪೂರ್ಣವಾದ ಆಸರೆಯನ್ನು ಕೊಟ್ಟು ತಾನು ಕ್ಷೇತ್ರವಾಗಿ ನಿಂದು ಆ ಶ್ರೀರಾಮಕೃಷ್ಣರ ದಿವ್ಯ ಜೇಯೋದ್ದೇಶಗಳನ್ನು ತಾನು ಮುಂದೆ ತೆಗೆದುಕೊಂಡು ಬಂದು ಲೋಕದಲ್ಲಿ ಅವರ ಜೇಯೋದ್ದೇಶವನ್ನು ಪರಿಪೂರ್ಣಗೊಳಿಸಿದಂಥ ಮಹಾಮಾತೆ ತಾಯಿ ಇನ್ನು ತಾಯಿನೇ ಸ್ವಂತ ತನ್ನ ಮಾತಿನಲ್ಲಿ ಹೇಳಿಕೊಂಡಿದ್ದಾರೆ ಏನೊಂದು ಶ್ರೀರಾ ರಾಮಲಿಂಗೇಶ್ವರಕ್ಕೆ ಹೋದಾಗ ನಾನು ಹೇಗಿಟ್ಟಿದ್ನೋ ಹಾಗೇ ಇದೆ ಅನ್ನುವಾಗ ತಾನೇ ಆ ದೇವಿ ದಿವ್ಯ ಸ್ವರೂಪಿಣಿ ಎನ್ನುವುದನ್ನು ಕೂಡ ತಾನು ಹೇಳಿದ್ದಾನೆ ಹೀಗೆ ನಮಗೆ ಬೇಕಾದಷ್ಟು ಆಧಾರಗಳು ಸಿಕ್ಕತ್ತೆ ಈ ತಾಯಿ ಸಾಧಾರಣ ನಮ್ಮಂತೆ ಇರುವಂಥ ಒಂದು ಹೆಂಗಸಲ್ಲ ಅನಂತ ಕಲ್ಯಾಣ ಗುಣಮಯ ಅನಂತ ಲೀಲಾಮಯಿಗಳು ಅನಂತ ಅವತಾರಗಳಿಗೆ ಆಧಾರವನ್ನು ಕೊಟ್ಟಂಥ ಕ್ಷೇತ್ರ ಸ್ವರೂಪಿಣಿಗಳು ಅನಂತ ಆಧಾರಗಳಿಗೆ ಅನಂತ ಅವತಾರಗಳಿಗೆ ಅವರ ಒಂದು ಅವತಾರದ ಔನ್ನತ್ಯವನ್ನು ನೆರೆಯುವುದಕ್ಕೆ ಅವಕಾಶವನ್ನು ಕೊಟ್ಟಂಥ ಅಪರಾಧಿತೆ ಈಕೆ ಅದನ್ನೇ ನಾವು ಒಂದೊಂದು ಕಷ್ಟಗಳು ಬಂದರೆ ಹೇಗೆ ಕುಬ್ ಹೋಗ್ತೇವೆ ಆದರೆ ತಮಗೆ ಅಪಾರವಾದ ಕಷ್ಟ ನಾವು ಅದನ್ನು ಮೊದಲು ನೋಡಿದ್ವಲ್ಲ ಕೌಟುಂಬಿಕವಾದ ಕಷ್ಟ ಬಂಧುಗಳಿಂದ ಕಷ್ಟ ಸಂಘದಿಂದ ಕಷ್ಟ ಮತ್ತು ಬೇರೆ ಸಮಾಜದಿಂದ ನಿಂದೆ ಇತ್ಯಾದಿ ಬಡತನದ ಕಷ್ಟ ಎಲ್ಲವನ್ನ ಒಂದು ಸಣ್ಣ ಕಷ್ಟ ಒಂದು ದಿವಸ ಒಬ್ಬರಿಂದ ಒಂದು ಸಣ್ಣ ನೋವು ಬಂದರೆ ನಮಗೆ ತಡ್ಕೊಳ್ಳಾಗದೆ ವಾರಗಳ ಗಟ್ಟಲೆ ತಿಂಗಳಗಟ್ಟಲೆ ಕುಗ್ಗೋಗಿ ಒದ್ದಾಡಿಬಿಡ್ತೇವೆ ಅದನ್ನೆಲ್ಲ ಸ್ವಲ್ಪವೂ ಕುಗ್ಗದೆ ನಡ್ಕೊಳ್ಬೇಕಾದ್ರೆ ಆ ತಾಯಿ ಅಪರಾಜಿತೆ ಈಗ ಆಕೆ ಅಪರಾಜಿತೆ ಎನ್ನುವುದಕ್ಕೆ ನಾವು ಸ್ತೋತ್ರದಲ್ಲಿ ಏನು ನೋಡ್ತೇವೆ ಯಾ ದೇವಿ ಸರ್ವಭೂತು ದೃಷ್ಟಿ ಸಂಸ್ಥಿತ ಬೇಕಾದಷ್ಟು ಇದೆ ಅಲ್ಲಿ ಶ್ರದ್ಧಾರೂಪೇಣ ಜಾತಿ ರೂಪೇಣ ಬುದ್ಧಿರೂಪೇಣ ನಿದ್ರಾರೂಪೇಣ ಕೃಷ್ಣಾರೂಪೇಣ ಹೀಗೆಲ್ಲ ಬೇಕಾದಷ್ಟಿದೆ ನಾನು ಯಾತಕ್ಕೆ ಮೊದಲಿಗೆ ತುಷ್ಟಿರೂಪೇಣ ಅಂತ ತಗೊಂಡೆ ಅಂದರೆ ಇವತ್ತು ನಮಗಿರುವ ದಾಹ ಎಷ್ಟು ನಮಗೆ ಸಾಲದು ಬೇಕು ಬೇಕು ಬೇಕು ಅತೃಪ್ತಿ ಮತ್ತು ಸ್ವಾರ್ಥಕರತೆ ಅತಿಯಾಗಿ ನಮ್ಮನ್ನು ಬಾಧಿಸ್ತಾ ಅದಕ್ಕಾಗಿ ತಾಯಿಯ ತುಷ್ಟಿ ರೂಪವನ್ನು ಮೊದಲಿಗೆ ನೋಡಬೇಕು ಅಂತ ಹೇಳಿ ಅದನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಷ್ಟು ಬಡತನ ನಾವು ನೋಡಿದರೂ ತಾಯಿ ಎಷ್ಟು ಬಡತನದಲ್ಲಿ ಕಷ್ಟಪಟ್ಟರು ಅನ್ನುವುದನ್ನು ಹೇಗೆ ಆ ಬಡತನದ ಒಂದು ದೃಷ್ಟಾರ್ಥವನ್ನು ನೋಡೋದಾದರೆ ಶ್ರೀರಾಮಕೃಷ್ಣರು ಶರೀರ ತ್ಯಾಗ ಮಾಡಿದ ಮೇಲೆ ನೀನು ಇಲ್ಲಿರ್ಬೇಡ ಕಾಮಾರುಪುಪುರಕ್ಕೆ ಹೊರಟೋಗು ಅಂತ ಹೇಳಿದರೆ ಕಾಮಾರುಪುರದಲ್ಲಿ ಏನಿದೆ ಆ ಕಣಜದ ಒಳಗೆ ಎಲ್ಲೋ ಒಂದು ಸ್ವಲ್ಪ ಭತ್ತ ಇದೆ ಹಾಗೆ ತಿನ್ನಕ್ಕಾಗತ್ತಾ ಭತ್ತವನ್ನು ಕುಟ್ಟಿ ಸಿಟ್ಟೆ ತಗದು ಅಕ್ಕಿಯನ್ನೇನೋ ಮಾಡಿಕೊಂಡ್ರೆ ಅಕ್ಕಿ ಮಾಡಿ ಗಂಜಿ ಮಾಡಿದರೆ ಅದಕ್ಕೆ ಉಪ್ಪಾಕುವುದಕ್ಕೂ ಉಪ್ಪಿಲ್ಲ ಉಪ್ಪಿಗೆ ಎಷ್ಟು ಮಹಾ ದುಡ್ಡು ಆದರೆ ಆ ದುಡ್ಡನ್ನು ಕೊಡುವ ಚೈತನ್ಯ ಇಲ್ಲ ಏನಾದರೂ ಒಂದು ಸೊಪ್ಪು ಸದೆ ಹಾಕಿ ತಿನ್ನೋಣ ಅದಿಲ್ಲ ಹಾಗೆ ಅಂದರೆ ಬಡತನ ಅಂಥ ಬಡತನ ಇದ್ದಂಥ ಕಾಲದಲ್ಲಿ ಅವರಿಗೆ ಅಂದರೆ ಆ ಕಾಲ ಅಂತಲ್ಲ ಶ್ರೀರಾಮಕೃಷ್ಣರಿರುವ ಕಾಲದಲ್ಲೇ ನಿಮಗೆಲ್ಲ ಗೊತ್ತಿದೆ ಸುಮ್ಮನೆ ಇದು ನೆನಪಿಸಿಕೊಡುವ ಭಾಗ ಅಷ್ಟೆ ಲಕ್ಷ್ಮೀನಾರಾಯಣ ಮಾರವಾಡಿ ಹತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತೇನೆ ಎಂದರೆ ತಾಯಿ ಏನು ಹೇಳಿದರು ಬೇಡ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಇದು ರಾಮೇಶ್ವರಕ್ಕೆ ಬಂದಾಗ ಅಲ್ಲಿ ರಾಜ ಬೇಕಾದ ವರ್ಣೆಗಳನ್ನು ತಗೊಂಡು ತಾಯಿ ಇಟ್ಟಿರುವುದು ನಿಮ್ಮದೇ ಅದು ತಾಯಿಯದೆ ಅಂತ ಹೇಳಿದರೆ ತಾಯಿ ಯಾವುದರ ಮೇಲೆ ಆಸೆಯನ್ನ ಪಡಲಿಲ್ಲ ಯಾವುದನ್ನು ಬೇಕಾದರೂ ತಗೋಬಹುದಿತ್ತಾನೆ ಒಂದು ಆಭರಣವೇ ಕೋಟ್ಯಾಂತರ ಬೆಲೆ ಬಾಳುವಂಥದ್ದಾಗಿದ್ದರೂ ಕೂಡ ಆ ರೀತಿಯ ಆಸೆಯನ್ನ ತೋರಿಸಿ ಏನು ನಮ್ಮ ಪಾಲಿಗೆ ಬಂದಿದೆ ಅದರಲ್ಲಿ ನಾವು ತೃಪ್ತರಾಗಿರಬೇಕು ಸಂತುಷ್ಟರಾಗಿರಬೇಕು ಅನ್ನುವುದನ್ನು ತಾಯಿ ಲೋಕಕ್ಕೆ ಆದರ್ಶವಾಗಿ ಕೊಡಬೇಕಾಗಿತ್ತು ಆದ್ದರಿಂದ ಆಕೆ ಯಾವುದರ ಬಗ್ಗೆ ಕೂಡ ತಾನು ಆಸೆಯನ್ನು ತೋರಿಸಿರಲಿಲ್ಲ ತೋರಿಸುವುದಕ್ಕೆ ಹೋಗಲಿಲ್ಲ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಪತ್ನಿಯಾದವಳಿಗೆ ಪತಿಯ ಸೇವೆ ಮಾಡಬೇಕು ಪತಿಯ ಜೊತೆ ಇಡಬೇಕು ಅನ್ನೋ ಹಂಬಲ ಇದೆ ತಾನೇ ಆ ತಾಯಿಗೆ ಆ ಭಾಗ್ಯನೂ ಇಲ್ಲ ಪತಿಯನ್ನು ನೋಡೋಣ ಅಂದರೆ ನೋಡುವುದಕ್ಕೆ ಎರಡು ತಿಂಗಳನ್ನೂ ನೋಡದೆ ಇರೋ ಇಲ್ಲೇ ಮಾರು ದೂರದಲ್ಲಿದ್ದರೆ ಪತಿಯ ದರ್ಶನಕ್ಕೂ ಇಲ್ಲ ನನ್ನೂ ಕೂಡ ಆಕೆ ಯಾರಾದರೂ ಬಂದು ಇವತ್ತು ಯಾವಾಗಲೂ ಪ್ರಸಾದವನ್ನು ಕೊಡುವಾಗ ಅನ್ನವನ್ನು ನೀಡುವಾಗ ಅಂಥ ಸಮಯದಲ್ಲಿ ಈಕೆಗೆ ಅವಕಾಶ ಹಾಗೆ ಹೋಗುವಾಗ ಯಾರಾದರೂ ಬಂದು ಅಮ್ಮ ನಾನು ಪ್ರಸಾದ ಕೊಡ್ತೇನೆ ಇವತ್ತು ಆಯಿತು ಅಂಥ ಒಂದು ತೃಪ್ತಿ ಆಕೆ ಹೇಳ್ತಾರಲ್ಲ ನನ್ನ ಹೃದಯದ ತುಂಬ ಅಮೃತದ ಕಡಲು ತೃಪ್ತಿ ನಮ್ಮ ಪಾಲಿಗೆ ಏನಿದೆ ಬೇಕಾದಷ್ಟು ಉಪನಿಷತ್ತುಗಳು ಹೇಳುತ್ತೆ ತೇನ ತ್ಯಕ್ತೇನ ಭುಂಜೀತ ಮಾ ಮೃದ ಕಸ್ಯ ಸಿದ್ಧನಂ ಯಾರ ಒಂದು ವಸ್ತುವಿಗೆ ಆಸೆ ಪಡಬೇಡಿ ಏನು ಭಗವಂತನ ಪ್ರಸಾದವಾಗಿ ಸಿಕ್ಕಿದೆ ಅದನ್ನು ತೃಪ್ತಿಯಾಗಿ ಅನುಭವಿಸಿ ಯಾಕೆ ಇವತ್ತು ನಾವು ಎಲ್ಲದನ್ನೂ ನೋಡ್ತಾ ಇದ್ದೇವೆ ಶ್ರೀ ಶಂಕರಾಚಾರ್ಯರು ಹೇಳಿದ್ದಾರೆ ಏನಂತ ಧನಭಾಜಾಂ ಪುತ್ರಾದತಿ ಭೀತಿ ಹಣ ಇರುವವರಿಗೆ ಮಕ್ಕಳಿಂದಲೂ ಭಯ ಅದನ್ನು ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಅದರ ಬೆನ್ನು ಬಿದ್ದು ಎಷ್ಟು ಹಣ ಗಳಿಸಿದ್ರೇನೋ ಹಣ ನಾವು ತಿನ್ನೋಕ್ಕಾಗುತ್ತ ಎಷ್ಟು ಹಣ ಗಳಿಸಿದ್ರೇನೋ ನಾವು ಆಸ್ತಿ ಮಾಡ್ತೇವೆ ಹಣದಿಂದ ಎಷ್ಟು ಆಸ್ತಿಯ ಜಾಗದಲ್ಲಿ ನಾವು ಇರೋಕ್ಕಾಗುತ್ತೆ ಇರುವು ಅದನ್ನೆಲ್ಲವನ್ನ ತಿಳ್ಕೊಂಡೆ ಶಂಕರರು ಹೇಳಿದ್ರು ಆದ್ರಿಂದ ಎಲ್ಲಿವರೆಗೆ ಯಾವ್ವಿತ್ತೋಪಾರ್ಜನ ಸತ್ತ ತಾವನ್ನ ನಿಜ ಪರಿವಾರವರತ್ತ ಅಷ್ಟೇ ಅಲ್ಲಿವರೆಗೆ ನಿಮ್ಮ ಪರಿವಾರದನ್ನೆಲ್ಲ ಅಂಟಿಕೊಂಡಿರ್ತಾರಪ್ಪ ಯಾವತ್ತೂ ನಿನ್ನ ಕಡೆ ಹಣ ಹೋಯಿತು ನೀನು ಹಣವನ್ನು ಗಳಿಸೋದಿಲ್ಲ ಆದರೆ ಎಲ್ಲರೂ ನಿನ್ನ ಕಸದಂತೆ ಬೀಸಾಕ್ ಹೋಗ್ತಾರೆ ಆದ್ರಿಂದ ಅದರ ಬೆನ್ನಿಗೆ ಬೀಳಬಾರದು ಎಂಬುದನ್ನು ತಾಯಿ ನನಗೆ ಆದರ್ಶವಾಗಿ ತೋರಿಸಿಕೊಟ್ಟಿದ್ದಾರೆ ಹಾಗೆ ತಾಯಿಯ ಹೃದಯದಲ್ಲಿ ತುಂಬಿರುವಂತ ಬೇಕಾದಷ್ಟು ನಿದರ್ಶನ ಇದೆ ಒಂದೆರಡನ್ನ ನಾನು ಹೇಳ್ತೇನೆ ಶಾಂತಿ ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ಹೇಗೆ ಆ ತಾಯಿ ಶಾಂತಿಸ್ವರೂಪಿಣಿಯಾಗಿದ್ಲು ಅಂತ ಹೇಳಿದ್ರೆ ತನ್ನ ತಮ್ಮ ಪ್ರಸನ್ನ ಆ ಪ್ರಸನ್ನನ ಪತ್ನಿ ರಾಮಪ್ರಿಯ ಅವಳು ಮರಣ ಹೊಂದಿದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಬಂದು ತನಗೆ ದೀಕ್ಷೆಯನ್ನು ಕೊಡು ಅಂತ ಹೇಳಿದರೆ ಕೂಡ ಇವರು ಮನಸ್ಸನ್ನು ವಿಚಲಿತಗೊಳಿಸಿಕೊಳ್ಳದೆ ದೀಕ್ಷೆಯನ್ನು ಕೊಡ್ತಾರೆ ತನ್ನ ತಮ್ಮಂದಿರು ಆಸ್ತಿ ವಿಭಾಗದಲ್ಲಿ ಒಂದು ಗೆರೆಗೆ ಕಾಳಿ ಮತ್ತು ವರದ ಜಗಳ ಕಾಯ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಕೂಡ ತಾಯಿ ಅವರಿಬ್ಬರ ಅವರಿಬ್ಬರ ಮಧ್ಯದಲ್ಲಿ ನಿಂತು ಅವರು ಜಗಳ ಕಾಯದಂತೆ ತನ್ನ ಒಂದು ಯಾವಾಗ ನಮ್ಮಲ್ಲಿ ವೇಗ ಬರುತ್ತೆ ಎದುರಿನವರಲ್ಲಿ ವೇಗ ಇದ್ದರೆ ಆ ವೇಗ ಏನು ಮಾಡುತ್ತೆ ಇನ್ನೂ ವೇಗವನ್ನು ಜಾಸ್ತಿ ಮಾಡಿಸುತ್ತೆ ತಾಪವನ್ನು ಜಾಸ್ತಿ ಮಾಡಿಸುತ್ತೆ ಆದರೆ ನಾವು ಶಾಂತರಾಗಿದ್ದರೆ ಆ ಕೋಪ ಉಲ್ಬಣಗೊಳ್ಳಲ್ಲ ಉದ್ವೇಗ ಜಾಸ್ತಿ ಆಗಲ್ಲ ಆದ್ದರಿಂದ ತಾಯಿ ಶಾಂತವಾಗಿದ್ದರಿಂದ ತರಂಗಾಂತರ ಅವರಲ್ಲಿ ಶಾಂತಿಯನ್ನು ಉಂಟು ಮಾಡ್ತು ಈ ರೀತಿ ತಾಯಿಯ ಒಂದು ಶಾಂತಿ ಸ್ವರೂಪ ಆ ತಾಯಿಯಲ್ಲಿ ಅನಂತ ಕಲ್ಯಾಣ ಗುಣಮಯ ತಾಯಿಯಲ್ಲಿ ನಾವು ನೋಡಬಹುದು ಹಾಗೆ ತಾಯಿ ಶ್ರದ್ಧಾರೂಪಿಣಿ ಯಾದೇವಿ ಸರ್ವಭೂತೇಶು ಶ್ರದ್ಧಾರೂಪೇಣ ಸಂಸ್ಥಿತ ನಾವು ಅದಕ್ಕೆ ದೃಷ್ಟಾಂತವನ್ನು ನೋಡ್ತೇವೆ ಇವರ ತಮ್ಮನ ಪತ್ನಿಯ ತಮ್ಮನ ಮಗಳು ವಿಮಲೆ ಅನಾರೋಗ್ಯದಿಂದ ಬಾಧೆ ಪಡ್ತಾ ಇದ್ದಾಳೆ ಜಗದ್ಧಾತ್ರಿ ಪೂಜೆ ಇದೆ ವಿಪರೀತವಾದ ಜ್ವರ ಬಂದಿದೆ ವೈದ್ಯರನ್ನು ಕರೆಸಿದ್ದಾರೆ ವೈದ್ಯರು ನಾಡಿಯನ್ನು ನೋಡಿದರೂ ಏನೂ ಪ್ರಯೋಜನ ಇಲ್ಲ ಅಂತಾಯಿತು ಆದರೂ ಕೂಡ ಔಷಧಿಯನ್ನು ಮಾಡಬೇಕು ಅಂತ ಹೇಳಿ ಔಷಧಿಯನ್ನು ಕೊಟ್ಟಿದ್ದಾರೆ ಆದರೆ ಕೊಟ್ಟ ಔಷಧಿ ಹೊರಗೆ ಬಂದುಬಿಡ್ತು ನೀರು ಹಾಕಿದರೆ ಅದು ಆಚೆ ಬಂತು ಕೈ ಬಿಟ್ಟಾಯಿತು ಶ್ರೀಮಾತೆ ಜಗದ್ಧಾತ್ರಿ ಅವರು ಹೇಳ್ತಾ ಇದ್ದಾರೆ ಅಮ್ಮ ನಿನ್ನ ಪೂಜೆ ಈಗ ಪೂಜೆ ನಡೀಬೇಕಲ್ಲ ಮಾರನೇ ದಿನಕ್ಕೆ ನಿನ್ನ ಪೂಜೆಯನ್ನು ಮಾಡಬೇಕು ಅಂತ ಸಂಕಲ್ಪ ಇದೆ ಇಂಥ ಒಂದು ಸ್ಥಿತಿ ಒದಗಿದೆಯಲ್ಲ ಏನು ಮಾಡೋದಮ್ಮ ಹೇಗೆ ಇದರ ಒಂದು ಪರಿಹಾರ ನೀನಲ್ಲದೆ ಇನ್ಯಾರು ನಮ್ಮನ್ನು ಉದ್ಧರಿಸುವವರು ನೀನಲ್ಲದೆ ಈ ಒಂದು ತೊಂದರೆಯಿಂದ ನಮ್ಮನ್ನು ಪಾಲು ಮಾಡುವವರು ಯಾರಮ್ಮ ಎಂಬುದಾಗಿ ತಾಯಿ ಬೇಡ್ತಾ ಇದ್ದಾರೆ ಆ ರಾಮಪ್ರಿಯಗೆ ಏನು ತಲೆಗೆ ಬಂತೋ ಏನೋ ತಾಯಿಯ ಪಾದದ ಜಲವನ್ನು ತಾಯಿಗೆ ಪಾದವನ್ನು ತೊಳೆದು ಆ ಪಾದೋದಕವನ್ನು ಮಗುವಿನ ಬಾಯಿಗೆ ಹಾಕಿದರೆ ಆರೋಗ್ಯ ಆಗಬಹುದು ಇಂಥ ದೃಷ್ಟಾಂತಗಳನ್ನು ನಾವು ಎಷ್ಟೊಂದು ನೋಡ್ತೇವೆ ತಾಯಿಯಲ್ಲಿ ಶ್ರದ್ಧಾರೂಪಿಣಿಯಾಗಿ ಆ ತಾಯಿ ಜೀ ಜೀವಿಗಳನ್ನು ಸಂರಕ್ಷಿಸಿದ್ದನ್ನು ನಾವು ನೋಡ್ತೇವೆ ಹಾಗೆ ಕೃಷ್ಣ ಪ್ರಿಯಾಂಗಿನಿ ತನ್ನ ಗಂಡ ದುಷ್ಟ ಜನರ ಸಹವಾಸದಲ್ಲಿ ಬಿದ್ದು ಬಿಟ್ಟಿದ್ದಾನೆ ಅವನನ್ನು ಸರಿ ಮಾಡಬೇಕು ಅನ್ನುವುದಕ್ಕೆ ವ್ರತ ನೇಮ ಉಪವಾಸ ಬೇಕಾದಷ್ಟು ಮಾಡಿದ್ದಾಳೆ ಕೊನೆಗೆ ಯಾರೋ ಹೇಳಿದರೂ ಶ್ರೀರಾಮಕೃಷ್ಣರಿಂದ ಸಾಧ್ಯ ಆಗತ್ತೆ ರಾಮಕೃಷ್ಣರು ಹೇಳಿದರೂ ನನ್ನಿಂದ ಆಗಲ್ಲ ನನ್ನ ಹಬ್ಬದಲ್ಲಿದ್ದಾಳಲ್ಲ ಅವಳ ಹತ್ರ ಹೋಗಿ ಅವರ ಹತ್ತಿರ ಹೋಗಿ ಅವರು ಹೇಳಿದ್ರು ಮರಿಗೇನು ಗೊತ್ತಿಲ್ಲ ಅಯ್ಯೋ ನನಗೆ ಗೊತ್ತಿಲ್ಲ ನನ್ನಿಂದ ಸಾಧ್ಯ ಇಲ್ಲಪ್ಪ ಶ್ರೀರಾಮಕೃಷ್ಣರು ಹೇಳಿದ್ರು ಅವರಿಂದ ಆಗತ್ತೆ ಆಗ ಆಗುತ್ತೆ ನನ್ನಿಂದ ಆಗುತ್ತೆ ನೋಡಿ ಅದು ಶ್ರದ್ಧೆ ಆಗುತ್ತೆ ಅವರು ಹೇಳಿದ್ದಾರೆ ಆದ್ದರಿಂದ ಆಗತ್ತೆ ತಕ್ಷಣ ನಾನೇನು ಬಲ್ಲೆ ಅಂತ ಯೋಚನೆ ಮಾಡಿ ತಾಯಿ ಶ್ರೀರಾಮಕೃಷ್ಣರ ನಾಮವನ್ನೇ ಒಂದು ಪತ್ರದಲ್ಲಿ ಬರೆದು ಅದನ್ನು ತಾಯಸವಾಗಿ ಮಾಡಿ ಶ್ರೀ ಕೃಷ್ಣ ಪ್ರಿಯಾಂಗಿನಿಗೆ ಕೊಟ್ಟರೆ ಅವಳ ಗಂಡ ಉದಾತ್ತ ವ್ಯಕ್ತಿಯಾಗಿ ಕಾಲಾಂತರದಲ್ಲಿ ರಾಮಕೃಷ್ಣರ ಗಾಢ ಭಕ್ತನಾಗಿ ಪರಿಣಾಮಾಗಿದ್ದನ್ನು ನಾವು ನೋಡ್ತೇನೆ ಹೀಗೆ ತಾಯಿಯಲ್ಲಿ ಯಾವ ಒಂದು ಭೇದ ಭಾವ ಇಲ್ಲ ಆಕೆ ಮೈಲಿಗೆಯಾದವರನ್ನು ಪತಿತರಾದವರನ್ನ ಪತಿತೇ ಆದವರನ್ನು ಯಾರನ್ನೂ ಬೇರೆ ಮಾಡಿದ್ದನ್ನು ನಾವು ನೋಡಲ್ಲ ಬೇಕಾದ ದೃಷ್ಟಾಂತಗಳಿದೆ ತಾನು ಪತಿತ ಎಂಬುದಾಗಿ ದೂರದಲ್ಲಿ ನಿಂತವನನ್ನು ಯಾಕಪ್ಪ ದೂರ ನಿಂತಿದೀಗೆ ಬಾ ತನ್ನ ಪಾದಗಳನ್ನು ಮುಟ್ಟುವುದಕ್ಕೆ ನಾನು ಪಾಪಿ ಅಂತ ಸಂಕೋಚ ಪಡ್ತಾ ಇದ್ದವನನ್ನ ನನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡು ಅನ್ನುವಂತೆ ಅವಕಾಶವನ್ನ ಕೊಟ್ಟಂಥವಳು ತಾಯಿ ಯಾರು ನಮ್ಗೆಲ್ಲ ಗೊತ್ತಿದೆ ಕಳ್ಳತನದಲ್ಲಿ ಬಿದ್ದು ದರೋಡೆ ಮಾಡುವಂಥವರಿಗೂ ಕೂಡ ತನ್ನ ಕೈಯಾರೆ ಉಣಿಸುವಂಥ ಒಂದು ಮಾತೃತ್ವ ಔದಾರ್ಯ ಮತ್ತು ಯಾವ ಭೇದ ಭಾವವನ್ನು ಇಟ್ಟುಕೊಳ್ಳದಂಥ ಹೃದಯ ವೈಶಾಲೀಯವನ್ನು ಮೆರೆದಿರುವುದಕ್ಕೆ ನಮಗೆ ಬೇಕಾದ ದೃಷ್ಟಾಂತಗಳು ಇದೆ ಪತಿತೆಯರನ್ನು ಪತಿತರಾದವರನ್ನು ನೇಕಾಲರನ್ನು ತನ್ನ ಭಕ್ತರು ಉಂಡಂಥ ಯಾವ ಎಂಜಲೆ ಎತ್ತಬೇಡಿ ಎಲೆ ಎತ್ತೋರಿದ್ದಾರೆ ಅಂತ ಹೇಳಿದ್ರೆ ನಿಜವೇನೋ ಅಂದ್ಕೊಳ್ಬೇಕು ಯ ಅವ್ರು ಹೋದಾದ ಮೇಲೆ ತಾನೇ ಆ ಎಲೆಯನ್ನು ಎತ್ತಿದಂಥ ನೋಡಿ ಇಲ್ಲೂ ನಾವು ಶ್ರೀ ಕೃಷ್ಣನನ್ನು ನೆನಪಿಸಿಕೊಳ್ಬೇಕು ರಾಜಸೂಯ ಯಾಗದಲ್ಲಿ ಯಾತಕ್ಕೆ ಕಂಪೇರ್ ಮಾಡ್ತೀನಿ ಅಂದರೆ ತಾಯಿ ಅಪರಾಜಿತೇ ಬೇರೆ ಅಲ್ಲ ಅನ್ನುವುದನ್ನು ನಾವು ದೃಢ ಮಾಡಿಕೊಳ್ಳೋದಕ್ಕೆ ಕೃಷ್ಣ ಏನನ್ನು ತಗೊಳ್ತಾನೆ ಕಾಲು ಕಾಗ ತೊಡೆಯುವ ಒಂಬುದನ್ನು ಸ್ವೀಕರಿಸ್ತಾನೆ ಅದರಿಂದ ನಮಗೆ ಏನು ಗುರುತು ಅವನು ಸರ್ವೋತ್ಕೃಷ್ಟನಾಗಿ ಎಲ್ಲರಿಗೆ ಮೊದಲಾದಂಥ ಆದ್ಯ ಪೂಜೆಯನ್ನು ಕೃಷ್ಣ ಸ್ವೀಕರಿಸಿದ್ದು ನೋಡುತ್ತೇವೆ ಹಾಗೆ ತಾಯಿ ತಾನು ಎಂಜನೆಲೆಯನ್ನು ಎತ್ತುವುದನ್ನು ಕೂಡ ಇವರು ಪತಿತರು ಇವರು ಪಾವನರು ಎನ್ನುವುದನ್ನು ನೋಡದೆ ಇವರು ಇಂಥ ಜಾತಿ ಇವರು ಅಂಥ ಜಾತಿ ಆ ಕಾಲದಲ್ಲೂ ಜಾತಿ ತುಂಬ ಇತ್ತು ಮತ್ತೆ ಅದರಲ್ಲಿ ವಿಶೇಷವಾಗಿ ಬ್ರಾಹ್ಮಣರಾದವರು ಬೇರೆಯವರನ್ನು ನೋಡುವಾಗಿಲ್ಲ ಮಾತಾಡುವ ಹಾಗೆ ಅಂಥ ಒಂದು ಕಾಲದಲ್ಲಿ ಕೂಡ ಪಾಶ್ಚಾತ್ಯ ದೇಶದಿಂದ ಬಂದಂಥ ನಿವೇದಿತ ಓಲೆಬುಲ್ಲು ದೇವಮಾತ ಎಲ್ಲರನ್ನ ತಾನು ಅಪ್ಪಿಕೊಂಡು ಅವರಿಗೆ ತನ್ನ ಕೈಯಲ್ಲಿ ಉಿಸಿ ಅವರ ಕೊಟ್ಟಂತಹ ಪ್ರಸಾದವನ್ನು ಸ್ವೀಕರಿಸುವಂತಹ ಒಂದು ಹೃದಯ ವೈಶಾಲವನ್ನು ಮಾತೃತ್ವವನ್ನು ಜಾತಿ ಭೇದಾದಿಗಳ ಇಲ್ಲದೇ ಇರುವಂತಹ ಒಂದು ಭಾವವನ್ನು ತೋರಿದ ಮಹಾ ಮಹಿಮಳು ಆ ತಾಯಿ ಆದ್ದರಿಂದ ಈ ಜಾತಿ ರೂಪೇಣ ಸಂಸ್ಥಿತ ಇತ್ಯಾದಿ ಎಲ್ಲ ಒಂದು ಭಾವವನ್ನು ಕೂಡ ನಾವು ಆ ಸ್ತೋತ್ರದಲ್ಲೂ ನೋಡಬಹುದು ತಾಯಿ ಹೇಗೆ ಅಪರಾಧಿತೆಯಾಗಿ ತನ್ನ ಒಂದು ದಿವ್ಯ ಭವ್ಯ ಮೇರು ಗುಣವನ್ನು ತಮ್ಮ ಭೂಲೋಕದಲ್ಲಿ ತೋರಿಸಿ ನಡೆದು ನಮ್ಮೆಲ್ಲರಿಗೆ ಆದರ್ಶ ಪ್ರಿಯರಾಗಿ ನಿಂತಿದ್ದಾಳೆ ಅಂಥ ಮಹಾತಾಯಿಯ ಒಂದು ಸ್ಮರಣೆಯನ್ನು ಮಾಡುವುದಕ್ಕೆ ಇಂಥ ಒಂದು ದಿವ್ಯ ವಾತಾವರಣದಲ್ಲಿ ಒಂದು ದಿನಗಳ ಕಾಲ ಪೂರ್ಣ ಕಳೆಯುವುದಕ್ಕೆ ನಮಗೆ ಅವಕಾಶವನ್ನು ಶ್ರೀಮಾತೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಧ್ಯಕ್ಷೆ ಸ್ವಾಮಿನಿಯವರಿಗೆ ನನ್ನ ಅನಂತ ಕೃತಜ್ಞತೆಗಳು ಇಲ್ಲಿರುವಂಥ ನಿಮ್ಮೆಲ್ಲರಿಗೆ ನನ್ನ ನಮನಗಳು ಪ್ರಸನ್ನ ಪ್ರಣತಾತಿ ಹಂತ್ರೀ ಯೋಗೀಂದ್ರಪೂಜ್ಯಾ ಯುಗಧರ್ ತಾಂ ಶಕ್ತಿವಿಜ್ಞಾನತ್ರೀ ದ ಪ್ರಣಮಾಮಹಿ ಮೀ ಎಂ ಆ ದಯಾಮಯಿ ಕರುಣಾಮಯಿ ಅನಂತ ಸಾಗರ ಕರುಣೆಯನ್ನು ತನ್ನ ಹೃದಯಾಧಗಳಲ್ಲಿ ಹೊತ್ತು ಎಲ್ಲ ಕಂದಮನ್ನು ಉದ್ಧಾರ ಮಾಡಿ ಇವತ್ತು ಆಕೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಆಕೆಯ ಪದಕದಲ್ಲಿ ನನ್ನ ಎಲ್ಲರ ಮನಗಳನ್ನು ಸಲ್ಲಿಸ್ತಾನೆ